್ರೆ ಅಷ್ಟೀಪಾಯೋದಿತೆ ತ್ರಿಭಾಷಾ ನೀತೀನಾಂಶಕೇ ವ್ಯತ್ಯಾಸೀನ್ ಸಪ್ತಭೇದೇದ್ಯರ್ಥ ವದೇತ್ ಸರೇ ಮುಘೋರಂ ಅನ್ಯಥಾನಸಂಭವ ಶಾಸ್ತ್ರೋದಿ ಬಹು ಕಾವ್ಯ ಇದೆ ಸಂಸ್ಕೃತ ಗೊತ್ತಿದೆ ಅಂತ ಏನಾರು ಹೇಳಿಬೋದರೆ ಸಂಸ್ಕೃತನೇ ಗೊತ್ತಿರದೆ ಎಲ್ಲ ಗೊತ್ತಿದ್ದವರಿಗೆ ಅರ್ಥ ಆಗೋದೆ ಬಹಳ ಕಷ್ಟ ಇದೆ ಅದು ಏನು ಅದಕ್ಕೆ ಟೀಕಾ ಟಿಪ್ಪಣಿಗಳನ್ನು ಇಟ್ಟುಕೊಂಡು ಯೋಜನೆ ಮಾಡಿ ಮೂರು ಮತಾಚಾರ್ಯರು ಕೊಡುವ ಭಾಷೆಗಳನ್ನ ಅದರ ಅರ್ಥಗಳನ್ನ ಇಟ್ಟುಕೊಂಡು ಹೇಳುವಾಗಲೇ ನಮ್ಗೆ ಅರ್ಥ ಆಗ್ತಾ ಇದೊಂದು ವಿಚಾರ ಅಂತ ಅನ್ನುವ ಪರಿಸ್ಥಿತಿ ದೊಡ್ಡ ವಿವೇಕಿಗಳಿಗೆ ಇನ್ನೂ ದೊಡ್ಡ ದೊಡ್ಡ ವಿವೇಕಿಗಳು ಇವತ್ತಿಗೂ ಕೂಡ ಗೀತೆಯನ್ನು ಅಧ್ಯಯನ ಮಾಡುತ್ತಾ ಅದಕ್ಕೆ ಬೇಕಾಷ್ಟು ಅನುವಾದಿಗಳನ್ನು ಕೊಟ್ಟವರು ವ್ಯಾಖ್ಯಾನ ಕೊಟ್ಟವರು ಪಾಠ ಪಾಠ ನಡೆಸಿತು ವೃದ್ಧಾಪ್ಯದ ಕಾಲದಲ್ಲಿ ಅಧ್ಯಯನ ಮಾಡುವಾಗ ಇವೆಲ್ಲ ಬಾಲ್ಯದಲ್ಲಿ ನಮ್ಗೆ ಅರ್ಥ ಆಗಿರಲಿಲ್ಲ ಇವೆಲ್ಲ ಹೊಸದಾಗಿ ಹೊಳಿತಾ ಇದೆ ಅಂತ ಇಂತಿಂತ ಗ್ರಂಥವನ್ನ ಬರೀ ಗೀತೆ ಒಂದು ದೃಷ್ಟಾಂತಕ್ಕೆ ತಗೊಳ್ಳೋಣ ಚಿಕ್ಕ ಗ್ರಂಥ ಮತ್ತೆ ದೊಡ್ಡದಲ್ಲ ಅಪಾರ ಅರ್ಥ ಇದೆ ಅದು ಶಬ್ದದಲ್ಲಿ ಚಿಕ್ಕದು ಅಂತಹ ಕೃತಿಯನ್ನೇ ನಾವು ಪೂರ್ಣ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬೇಕಾಷ್ಟು ಅದರಲ್ಲಿ ದುಡಿದ್ರು ನಾವು ಮಹಾಭಾರತ ರಾಮಾಯಣವನ್ನ ಬೇರೆ ಯಾವುದೋ ಭಾಷೆಯೇ ಯಾರೋ ಭಾಷಾಂತರೀಕರಿಸಿರೋದನ್ನು ಇಟ್ಟುಕೊಂಡು ನಾವು ವ್ಯಾಖ್ಯಾನ ಮಾಡ್ತೇವೆ ಅಂದರೆ ಎಷ್ಟು ಹಾಸ್ಯಾಸ್ಪದ ಆಗುತ್ತೆ ಅವನು ನಿರ್ಯಕ್ಕೆ ಹೋಗ್ತಾನೆ ಬರೀ ಇಲ್ಲ ಹಾಸ್ಯಾಸ್ಪದ ಅಷ್ಟೇ ಅಲ್ಲ ಅದೇ ಅರ್ಥ ಅಂತ ಹೇಳಿಬಿಡ್ತಾನೆ ಅದನ್ನು ಕೇಳ್ಕೊಂಡು ಬೇರೆ ಬೇರೆಯವರ ಅಪಾರ್ಥನೇ ತಿಳ್ಕೊಂಡು ಅದನ್ನೇ ಬಿಡ ಅದೇ ಆಗಿರೋದು ಅದಕ್ಕೆ ಒಳ್ಳೆಯ ದೃಷ್ಟ ಅಂತ ಸೀತಾಕೃತಿಯ ವಿಚಾರ ಇಲ್ಲ ಅದು ಹೇಳೋದೇ ಇಲ್ಲ ರಾಮಾಯಣದ ಬಗ್ಗೆ ಸೀತಾಕೃತಿಯ ವಿಚಾರ ಸೀತಾ ಪರಿತ್ಯಾಗ ಅಂತ ಅಬದ್ಧ ಶಬ್ದ ಸೀತಾದೇವಿಯನ್ನು ರಾಮಚಂದ್ರ ದೇವರು ಬಿಟ್ಟಾರೆ ಇದು ಹಿಂದೆ ಮುಂದೆ ಬೇರೆ ಬೇರೆ ಪ್ರಮಾಣಗಳನ್ನಾಗಲಿ ಅವುಗಳ ಮರ್ಮವನ್ನಾಗಲಿ ತಿಳಿದು ಅವರು ವರ್ಣನೆ ಮಾಡೋಲ್ಲಾದ್ದರಿಂದಾಗಿ ಅಬದ್ಧ ವಿಚಾರ ಚಿತ್ರಣ ಮಾಡಿಡ್ತಾರೆ ಇವತ್ತಿಗೂ ನೀವು ಆ ದೇವ್ರ ನಾಮಗಳನ್ನು ಕೇಳಬೇಕು ಅವ್ರದ್ದೆಲ್ಲ ಈ ತ್ಯಾಗರಾಜರು ಅವ್ರ ದೇವರ ನಾಮದಲ್ಲೆಲ್ಲ ಇದೆ ಏನು ಅಂತಂದರೆ ಜಗದಾನಂದಕಾರಕ ಅಂತ ತುಂಬ ಪ್ರಸಿದ್ಧವಾದ ಶ್ರೀರಾಗದಲ್ಲಿ ಹೇಳ್ತಾರೆ ಜಗದಾನಂದಕಾರಕ ಅಂತ ಬಹಳ ಪ್ರಸಿದ್ಧವಾದಂತಹ ಕೃತಿ ಅದರಲ್ಲಿ ಪರಶುರಾಮ ದೇವರ ಗೆದ್ದಿ ನಿಂತಿದೆ ದೇವರ ಜಮದಗ್ನಿಜ ಗರ್ಭಖಂಡನ ಅಂತ ಜಮದಗ್ನಿಜ ಜಮದಗ್ನಗಳನ್ನು ಬಂದ ಮನ ಗರ್ಭವನ್ನು ಖಂಡನ ಮಾಡಿದೆ ನೀನು ಇಬ್ರು ಅಪ್ನೆ ಹೀಗೆಲ್ಲ ಅಬದ್ಧ ಒಬ್ಬ ಅಬದ್ಧ ಚಿತ್ರಣ ಮಾಡಿಕೊಟ್ಟ ಅಂತಂದ್ರೆ ಅದನ್ನೆಲ್ಲರೂ ಹಾಗೆ ಬೆಳೆಸ್ಕೊಳ್ತಾ ಹೋಗ್ತಾನೆ ಅವ್ರನ್ನೆಲ್ಲೂ ಅಂದರೆ ಏನರ್ಥ ಅಲ್ಲಿಗೆ ಒಬ್ಬ ಕುರುಡ ಬೇರೆ ಎಲ್ಲ ಕುರುಡರನ್ನು ಹೋಗಿ ಬೆಟ್ಟದ ಮೇಲಿಂದ ಹೊತ್ತು ಅಂಧೇನ ಇವ ನಿಯಮಾನ ಯಥ ಅಂಧಾಹ ಹಾಗಾಗಿ ಆ ಎಲ್ಲದರ ಪಾಪ ಇವನಿಗೆ ಬಂತಲ್ಲಕ್ಕೆ ಹೋಗ್ತಾನೆ ಅದರಿಂದಾಗಿ ಅದರ ವಿಚಾರವನ್ನು ನಿರೂಪಣೆ ಮಾಡುವ ಶಕ್ತಿ ಇಲ್ಲದೇ ಇರುವ ಅಯೋಗ್ಯ ಕೈಯ್ಯ ಹಾಕಲಿಕ್ಕೆ ಹೋಗಬಾರದು ಏನೇನು ಗೊತ್ತಿರಬೇಕು ವ್ಯತ್ಯಾಸಾದಿ ಸಪ್ತ ಪ್ರಭೇದಗಳು ಗೊತ್ತಿರಬೇಕು ಇದರ ಮೇಲೆ ನೂರು ರೀತಿಗಳು ಮೂರು ಭಾಷೆಗಳು ಇವೆಲ್ಲ ಗೊತ್ತಿದ್ದರೆ ಮಾತ್ರ ಆಗ ಅದನ್ನು ಹೇಳಲಿಕ್ಕೆ ಬರುತ್ತೆ ಹಿಂದೆ ಇದ್ರೆ ಬೇರೆ ಹೇಳಲಿಕ್ಕೆ ಬರೋಲ್ಲ ಅನ್ನೋದನ್ನು ತೋರಿಸಿಕೊಡ್ತಾರೆ ಯಾವುದದು ಏಳು ವ್ಯತ್ಯಾಸ ಅದಿಗಳು ಯಾವುದು ಅಂತಂದ್ರೆ ಭಾಷೆಗಳು ಗೊತ್ತಾಗ ಮೊನ್ನೆ ನೋಡಿದ್ವಿ ಅದನ್ನು ರೀತಿಗಳ ಬಗ್ಗೆ ಸ್ವಲ್ಪ ಪರಿಚಯ ಪಡಿಬಹುದು ಅದಕ್ಕೆ ಅಂತಲೇ ಅದಕ್ಕೆ ಭರತನ ನಾಟ್ಯಶಾಸ್ತ್ರವನ್ನು ನೋಡಿದ್ರೆ ರೀತಿ ಗೊತ್ತಾಗುತ್ತೆ ನಾಟ್ಯ ಅಂತಂದ್ರೆ ಕುಣಿಯೋದು ಅಂತ ಅರ್ಥ ಅಲ್ಲ ನಾಟ್ಯ ಅಂತಂದರೆ ಕೆಲವು ಭಾವಗಳನ್ನು ಕೆಲವು ಚರ್ಯಗಳನ್ನ ನಮ್ಮ ಶರೀರದ ಭಂಗಿಗಳಲ್ಲಿ ಅದನ್ನ ರೂಪಕವಾಗಿ ಅದನ್ನ ನಟನೆ ಮಾಡಿ ತೋರಿಸ್ಕೊಡ್ಬೇಕು ಅದರ ಜೊತೆಯಲ್ಲಿ ಸಾಹಿತ್ಯ ಮತ್ತು ಹಾಡು ಏನಾರೆ ಯೋಜನೆ ಆಯಿತು ಅಂತಂದ್ರೆ ಅದು ನಾಟ್ಯಶಾಸ್ತ್ರ ಅಂತ ನಾಟ್ಯಶಾಸ್ತ್ರ ಅಂತಂದ್ರೆ ಅಷ್ಟೇ ಅಲ್ಲ ಸಮುದ್ರ ಉಕ್ಕೇರಿ ಬರ್ತಾ ಇದೆ ನದಿ ಹರಿತಾ ಇದೆ ಅಂತಂದ್ರೆ ಕೈಗಳನ್ನು ಹೀಗೆ ಮಾಡಿ ತೋರಿಸ್ತಾರೆ ಗಿಳಿಯನ್ನು ತೋರಿಸ್ಬೇಕಾಗಿದ್ರೆ ಅದಕ್ಕೊಂದು ಭಂಗಿ ಇದೆ ತನ್ನ ಶರೀರದ ಭಂಗಿಗಳಲ್ಲೇನೇ ಎಲ್ಲ ಬಾಯಲ್ಲಿ ಮಾತಾಡದೆ ಶರೀರದ ಭಂಗಿಯಲ್ಲೇನೆ ಅವು ನಿಲ್ಲೋದು ಕೂಡೋದ್ರಿಂದಲೇ ಅವರವರಿಗೆ ದೇವತೆಗಳಿಗೆ ಲಕ್ಷಣ ಇದೆ ಆ ಲಕ್ಷಣವನ್ನು ತೋರಿಸ್ತಿರಲಿಕ್ಕೆ ಇವ್ರು ಇಂಥವ್ರು ಆನೆಯನ್ನು ಸೊಂಡಲು ತೋರಿಸೋದಕ್ಕೆ ಭಂಗಿ ಅದನ್ನೆಲ್ಲ ತೋರಿಸ್ಕೊಡ್ಬೇಕು ಹೀಗೆಲ್ಲ ಈ ರೀತಿ ಮುಂತಾದವುಗಳನ್ನೆಲ್ಲ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ರೀತಿ ನಾಮ ಶತಮೇ ವಿಚಾರವನ್ನು ಸ್ವಲ್ಪ ನೋಡಿದರೆ ನಾಟ್ಯಶಾಸ್ತ್ರದಲ್ಲಿ ಪರಿಚಯ ಆಗುತ್ತೆ ಅದಕ್ಕೆ ಚೆನ್ನಾಗಿ ನುರ್ತಿರ್ಬೇಕಾಗುತ್ತೆ ಇದರ ಮೇಲೆ भाषे गोत आते अद आचार्य भागवत तात्पर्य नोड़े स्वलना परचे आगते अचार अदस्कने भागवत तात्पर्य गल के आचार्य अद्वान निर्देशमुष पुराणांतरद विवरण इकूल तीन बिड़ता है व्यताधीन सप्तु व्यत्यास प्रातिलोम गोमूत्री प्रगसस्तथ क्षण सुधूर साधु सप्त प्रकीर्तिता वर्णने व्यतु व्यत व्यक्तिय व्यस व्यतोदाल अथवा व्यक्तिय व्यतार आयतुअ व्यत अदे दृष्टि ಶಿವಸೇನೆ ದೇವರು ಅಶ್ವತ್ಥಾಮಾಚಾರ್ಯರ ಹಣೆಯ ಮಣಿಯನ್ನು ಕಿತ್ತಾಕಿತು ವಸ್ತು ಸಂಗತಿ ಹೀಗಿದೆ ಭಾಗವತದಲ್ಲಿ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇದೆ ಭಾಗವತದಲ್ಲಿ ಅರ್ಜುನ ಮಾಡಿದ್ದು ಅಂತ ಚಿತ್ರಣವಾಗಿಟ್ಟಿದ್ದಾರೆ ಕಾರಣ ಇದೆ ಅದಕ್ಕೆ ಕಾರಣ ಇಲ್ಲದೆ ನಿರೂಪಣೆ ಮಾಡಲಿಲ್ಲ ಕಾರಣ ಏನಿತ್ತು ಆ ಅರ್ಜುನನ್ನ ತಾನ್ ಸಾಂತ್ವೆಯನ್ನ ಕಿರೀಟ ಅಂತ ದ್ರೌಪದಿ ದೇವಿಯರನ್ನು ಸಮಾಧಾನ ಕೃಷ್ಣದೇವರ ಜೊತೆಯಲ್ಲೇ ಹೋಗಿ ಇಬ್ಬರೂ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದರು ಯಶ್ವತ್ಥಾಮಾಚಾರ್ಯರಿಗೂ ಜಗಳ ನಡೀತು ಇಬ್ಬರು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದರು ಪ್ರಯೋಗ ಮಾಡಿದಾಗ ಬಿಡಬೇಡ ಅವನನ್ನು ಅರ್ಜುನ ಕಳ್ಕೊಂಡು ಹೋಗುವಂಥೇಳಿ ಎಳ್ಕೊಂಡು ಕರ್ಕೊಂಡು ಬರ್ತಾನೆ ಪರಮಾತ್ಮ ಅರ್ಜುನನಿಗೆ ಹೇಳಿ ಅವನು ಆತ ತಾಯಿ ಅವನನ್ನು ಎಳ್ಕೊಂಡು ಬಾತ್ಹೇಳಿ ಎಳ್ಕೊಂಡು ಬಂದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಭೀಮಸೇನ ದೇವರನ್ನು ಬೇರೆ ಅಭಿಪ್ರಾಯ ಮಾತಾಡ್ತಾರೆ ದ್ರೌಪದಿ ಧರ್ಮರಾಜರು ಸ್ವಲ್ಪ ಎಲ್ಲ ಬೇರೆ ಬೇರೆ ಅಭಿಪ್ರಾಯ ಮಾತಾಡಿದ ಹಾಗಾಗಿ ಎರಡನ್ನೂ ಸಮನ್ವಯ ಮಾಡಿ ಕಡೆಗೆ ಮಣಿ ಎಣ್ಣೆ ಕಿತ್ತಾಕ್ತಾರೆ ಕೊಲ್ಲು ಅಂತ ಕೊಲ್ಲುಬೇಡ ಅಂತ ಅಂದರೆ ಧರ್ಮದ ಗೊಂದಲ ಹೇಗೆ ಬರುತ್ತೆ ಅನ್ನೋದು ಆ ಸ್ವಪ್ನ ಎಲ್ಲಿದೆ ಅದು ತುಂಬ ಉಪಯುಕ್ತ ಆಗ ಅರ್ಜುನರ ಕೈಲಿ ಮಾಡಿಸಿ ಹಾಗೆ ಮಾಡಿದ್ದಾರೆ ಭಾಗವತದಲ್ಲಿ ಹಾಗೆ ಚಿತ್ರಣ ಮಾಡಿದ್ದಾರೆ ಇದು ಸ್ವಪ್ನ ಚರಿತ್ರೆ ಸ್ವಪ್ನದಲ್ಲಿ ನಡೆದಿದ್ದು ಯಾಕದನ್ನು ಚಿತ್ರಣ ಮಾಡಿದರು ಅಂದರೆ ಅಶ್ವತ್ಥಾಮಾಚಾರ್ಯರ ಅಪರಾಧದ ಮಟ್ಟ ಎಷ್ಟಿತ್ತು ಅಂತೂ ತೋರಿಸಿಕೊಟ್ಟಿದ್ದರು ಅಶ್ವತ್ಥಾಮಾಚಾರ್ಯರು ಎಷ್ಟು ಅಪರಾಧ ಮಾಡಿದರು ಅಂದರೆ ಸ್ವರೂಪದಲ್ಲಿ ತನಗಿಂತ ಅಲ್ಪ ಇಲ್ಲಿ ತಾವು ಗುರುಪುತ್ರರು ಗುರುಸ್ಥಾನಿಯರು ತಮ್ಮ ಶಿಷ್ಯಸ್ಥಾನಿಯನ ಕೈಯಲ್ಲಿ ಪೆಟ್ಟು ತಿನ್ನೋರು ಎರಡನೇದು ಇನ್ನೊಂದು ಸ್ವರೂಪದಲ್ಲಿ ಶಿಷ್ಯನೇ ಇನ್ನೂ ಶಿಷ್ಯಸ್ಥಾನೀಯ ವಿಚಾರ ಮಾಡಿ ನೋಡಿದ್ರೆ ಸ್ವರೂಪದಲ್ಲಿ ಶಿಷ್ಯನೇ ಇಂದಿರದೇವರು ರುದ್ರದೇವರಿಗೆ ಶಿಷ್ಯರಾಗ್ತಾರೆ ಅವರ ಕೈಯಲ್ಲಿ ಕಿತ್ತಿಸದಂತೆ ಮಾಡಿದ್ದು ಅಂದರೆ ಕೆಳಗಿನವರು ನಿನ್ನ ಕೆಳಗಿನವರ ಕೈಯಲ್ಲಿ ಮುಗಿಡಿಸಿ ಹೊಡಿಸುತ್ತೇನೆ ಹಿಂದೆಲ್ಲ ಮಾಡುತ್ತಿದ್ದು ಅಥವಾ ಟ್ಯೂಷನ್ಗಳಲ್ಲಿ ಮಾಡೋರ ನಮಗಿಂತ ಚಿಕ್ಕವರ ಕಾಯಿ ಮೂವನ್ ಕಪಾಳ ಕಡಿಯೋವನಿಗೆ ಚಿಕ್ಕವನಕಾಯಲ್ಲಿ ಹೊಡೆಸಿದ್ರೆ ಮರ್ಯಾದೆ ಹೋಗುತ್ತೆ ದೊಡ್ಡ ಹೊಡೆಸುತ್ತೆ ಅಷ್ಟೊಂದು ಹೋಗಲ್ಲ ಹಾಗೆ ಪರಮಾತ್ಮ ಮಾಡಿಸಿದ್ರಿಂದಾಗಿ ಇದು ಘೋರ ಅಪರಾಧ ಅಂತವರಿಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ನೇರವಾಗಿ ಮಾಡಿಸಲಿಲ್ಲ ತನ್ನ ಭಕ್ತರಿಗೆ ನೇರವಾಗಿ ಆ ರೀತಿಯಲ್ಲಿ ಶಿಕ್ಷೆ ಕೊಡೋಲ್ಲ ಅದು ತುಂಬಾ ಘೋರ ಅಪರಾಧ ಆಗಿತ್ತು ದುರ್ಯೋಧನ ಪಕ್ಷವನ್ನೇ ನೇರವಾಗಿ ಹಿಡಿದು ಎಂಥ ಹರಿ ಭಕ್ತರು ಮಹರುದ್ರ ದೇವರ ಅಂಶ ಸಂಜಾತರು ಅಶ್ವತ್ಥನಾಚಾರ ಅಂತಂದರೆ ಅವ್ರು ಹೇಗಿರಬಹುದು ನಾವು ಲೆಕ್ಕಾಚಾರ ಹಾಕ್ತಿವಿ ಇವ್ ಇವ್ರು ಯಾರ ಮಗ ಗೊತ್ತಾಗ್ರು ಎಂಥವ್ರ ಮಗ ಗೊತ್ತಾಗ್ರು ಅಂದಮೇಲೆ ಅವರು ತಪ್ಪಾಡ್ತಾರಾ ಅಂತ ಹೀಗೆ ನಮ್ಮ ಲೆಕ್ಕಾಚಾರ ಹಾಗಿರುತ್ತೆ ಅಂಥದ್ದು ಸಾಕ್ಷಾತ್ ಮಹರುದ್ರ ದೇವರ ಅಂಶ ಸಂಜಾತರಾದವರು ದುರ್ಯೋಧನನ ಪಕ್ಷ ಹಿಡ್ಕೊಂಡ್ರೆ ಏನಿಸ್ತೀವಿ ಅವರೇನು ತಪ್ಪಾಡ್ತಾರೇನು ರೀ ರುದ್ರಾಂಶ ಸಂಭೂತಾರ್ರೀ ಅವರು ಅಂಥವ್ರು ತಪ್ಪಾ ಮಾಡ್ತಾರ ಹಾಗಾದರೆ ಹ ಅವ್ರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ವಾದದಲ್ಲಿರ್ತಾರೆ ಅಷ್ಟು ನಂಬಿಕೆ ಬರುವಂತಹ ಸ್ಥಾನದಲ್ಲಿ ಇದ್ದುಕೊಂಡು ಮಹಾಪರಾಧ ಮಾಡಿದರೆ ಯಾವ ಒಬ್ಬನ ಅಲ್ಪನೆ ಹಿಡ್ಕೊಂಡಿದ್ದ ಸಾಕ್ಷಾತ್ ಕಲಿಯ ಪರವಹಿಸಿ ಅಮೃಗೋಸ್ಕರ ಅಂತ ಪಾಂಡವರ ವಿರುದ್ಧ ನಡ್ಕೊಂಡಿತ್ತು ಇದು ಕಮ್ಮಿ ಅಪರಾಧ ಅದು ಮಲಗಿದ್ದವರು ತಲೆ ಕಡದಾಕಿದ್ದು ಮಾಡಿದ್ದು ಇದು ಕಮ್ಮಿ ಅಪರಾಧ ಅಲ್ಲ ಅದರಿಂದಾಗಿ ಅನೇಕ ಅಂಶಗಳು ಗೊತ್ತಾಗುತ್ತೆ ಅದರಲ್ಲಿ ಇದು ಒಂದು ಅಂಶವನ್ನು ತೋರಿಸಿಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಬೇರೆ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದು ಇದೆ ಇದನ್ನ ಉಕ್ಷಣ ಅಂತ ಕೂಗೋದು ಇದೆ ಇದನ್ನ ಅನೇಕ ಚರಿತ್ರಗಳನ್ನು ಅನೇಕ ಅಂಶ ಒಂದ್ ಚರಿತ್ರೆಯಲ್ಲಿ ಹೇಳ್ಬಿಡೋದು ಚಿಕ್ಕ ಅಂಶದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ಬಿಡೋದು ಅದಕ್ಕೆ ಉಕ್ಷಣ ಅಂತ ಕೂಗ್ತಾರೆ ಪ್ರೋಕ್ಷಣ ಪ್ರೋಕ್ಷಣ ಇದ್ದ ಹಾಗೆ ಉಕ್ಷಣ ಈ ಗಟ್ಟಿಗಟ್ಟಿಯಾಗಿ ಸ್ವಲ್ಪ ಲಾಡಿ ರಾಡಿಯಾಗಿ ಕಲಸಿ ಸಗಣಿ ನೀರು ತಳಿ ಹೊಡೆದ ಇವತ್ತು ಯಾರಿಗೂ ಹೇಳಿದ್ರು ಗೊತ್ತಾಗಸು ಇಲ್ಲ ಇವಾಗ ಹಿಂದಿನವರು ಶಗಣಿ ತಡಿ ಹೊಡೆದಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ನೀವು ಈಗ ಹೇಳಿದರೆ ಅದು ಅರ್ಥವಾಗಲ್ಲ ಶಗಣಿ ನೀರನ್ನು ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಕಲಸಿ ಫುಲ್ ಬಿಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಬಿಡ್ತಾರೆ ಗಟ್ಟಿಗಟ್ಟಿಯಾಗಿದ್ದಾಗಲೇ ತೀರ ನೀರು ಮಾಡಿಕೊಂಡು ಒಂದೇ ಸಮಾನ ಮಾಡಿಕೊಳ್ಳದೆ ಈಗ ಹೊಡೆದು ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಅದನ್ನೆಲ್ಲ ಪ್ರಕ್ರ ಒಂದು ಸತಿ ಬಳಿ ತೆಗೆದು ಬಿಡ್ತಾರ ಗಟ್ಟಿಗಟ್ಟಿ ಭಾಗ ಇಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಒಂದು ಸತಿ ಹಿಂಗೆ ಹೊಡೆದಾಗ ರಾಶಿ ಬಿದ್ದುಬಿಡುತ್ತೆ ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಪ್ರಕ್ಷೇಪ ಮಾಡೋದು ಅಂತಂತ ಆ ರೀತಿಯಲ್ಲಿ ಒಂದು ಸತಿ ಹಚ್ಚೋದರಲ್ಲೇನೆ ಅನೇಕ ಬಿದ್ದು ಬಿಡುತ್ತಲ್ಲ ಅದಕ್ಕೆ ಉಕ್ಷಣ ಅಂತದ್ದು ಅದ್ರ ಮೇಲೊಂದು ಒಂದೊಂದು ರೀತಿ ಇದೆ ಅದಿಲ್ಲಿ ಒಟ್ಟಂತೂ ಇಲ್ಲಿ ಇದು ಮೊದಲನೇ ರೀತಿ ಇದು ಯಾವುದು ವ್ಯತ್ಯಾಸ ಅನ್ನೋದು ವ್ಯಕ್ತಿಯನ್ನು ವ್ಯತ್ಯಾಸ ಮಾಡಿ ಹೇಳೋದು ವ್ಯತ್ಯಾಸ ಮಾಡಿ ಹೇಳಿ ಕಾರಣ ಏನೋ ಇರುತ್ತೆ ಆದ್ರೆ ವ್ಯತ್ಯಾಸ ಮಾಡಿದ್ದಾರೆ ಹಾಗೆ ಭಾಗವತವೇ ಇನ್ನೊಂದು ದೃಷ್ಟಾಂತ ಇದಕ್ಕೆ ಈ ನಿಲಾಯನ ಕ್ರೀಡಾ ಅಂತ ಆಟ ಇರ್ತಾರೆ ಅದು ಪ್ರಲಂಬಾಸುರನ ಸಂಹಾರ ಪ್ರಕರಣದಲ್ಲಿ ಬರುತ್ತೆ ಪ್ರಲಂಬಾಸುರ ಅವನ್ನ ಬಲರಾಮ ದೇವರನ್ನು ಹೊತ್ತುಕೊಂಡು ಹೊಟ್ಟೋಗ್ತಾನೆ ಅದಕ್ಕೆ ಪೂರ್ವದಲ್ಲಿ ನಿಲಾಯನ ಕ್ರೀಡೆಯನ್ನು ಆಡ್ತಾ ಇದ್ದಾಗ ಯಾರು ಗೆದ್ದರು ಯಾರು ಸೋತರು ಅಂತ ಎರಡು ಪಕ್ಷ ಚಿತ್ರಣನಾಗಿದ್ದಾರೆ ಒಂದು ಬಲರಾಮದೇವರ ಪಕ್ಷ ಒಂದು ಬೇರೆ ಇತ್ತು ಕೃಷ್ಣದೇವರ ಪಕ್ಷ ಒಂದು ಬೇರೆ ಇತ್ತು ಕೃಷ್ಣದೇವರ ಪಕ್ಷದಲ್ಲಿ ಈ ಶ್ರೀಧಾಮ ಅಂತ ಶ್ರೀಧಾಮ ಅಂತ ಕೃಷ್ಣದೇವರ ಸ್ನೇಹಿತ ಅವನು ಗೆದ್ದಿದ್ದ ಕೃಷ್ಣ ಪರಮಾತ್ಮ ಸೋತಿದ್ದ ಪ್ರಲಂಬ ಗೆದ್ದು ಪ್ರಲಂಬ ಸೋತಿದ್ದ ಬಲರಾಮದೇವರಿಗೆ ಎತ್ತಿದ್ರು ಅಂತ ಹೀಗೆ ಚಿತ್ರಣ ಇದೆ ಅಲ್ಲಿ ಅದಕ್ಕೆ ಶ್ರೀಧರಾಮನ ಹೆಗದ ಮೇಲೆ ಕೆಟ್ಟ ಪರಮಾತ್ಮ ಇದ್ದ ಅಂತ ಹೀಗೆ ಅದು ವ್ಯತ್ಯಾಸ ಅದು ಅಲ್ಲಿ ಕ ಪರಮಾತ್ಮ ಸೋತಿದ್ದಲ್ಲ ಕೆಟದೇವರು ಸೋತಿದ್ದಲ್ಲ ಅಚಾರ ಸ್ಪಷ್ಟವಾಗಿ ವ್ಯತ್ಯಾಸ ವ್ಯತ್ಯಾಸ ರೀತಿಯು ಅಂತ ಚಿತ್ರಣ ಮಾಡಿದ್ದಾರೆ ವ್ಯತ್ಯಾಸವಾಗಿ ಹೇಳ್ತಾ ಇದ್ದಾರೆ ಅದು ಭ್ರಾಂತಿಯಾದಿಗಳು ಅನೇಕ ಕಾರಣದಿಂದಾಗಿ ಆದರೆ ವಸ್ತುಸ್ಥಿತಿಯಲ್ಲಿ ನಡೆದಿದ್ದು ಕೃಷ್ಣದೇವರಿಗೆ ಎತ್ತಿದ್ದು ಚಿತ್ರಣ ಮಾಡಿದ್ದು ವ್ಯತ್ಯಾಸ ಬೇರೆಯವ್ರನ್ನ ಹೇಳಿದ್ದು ಸ್ಪಷ್ಟವಾಗಿ ಉಲ್ಟಾ ಹೇಳಿಬಿಡ್ತಾರೆ ಈಗ ನಡೆದಿದ್ದಿದೆ ವ್ಯತ್ಯಾಸ ಅನ್ನೋ ರೀತಿಗೂ ಒಳ್ಳೆ ದೃಷ್ಟ ಅಂತ ಇನ್ನು ಪ್ರಾತಿನೌಮ್ಯ ಅದನ್ನ ಮುಂದೆ ಹೇಳೋ ಚರಿತ್ರೆ ಈಗ ಹೇಳೋದು ಈಗ ಹೇಳೋ ಚರಿತ್ರೆ ಮುಂದೆ ಹೇಳೋದು ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ಟರು ಅಂತಂದ್ರೆ ಕಥೆಯ ಆಕಾರವೇ ಮೊದಲಾಗಿ ಹೋಗುತ್ತೆ ಮಧ್ಯ ಮಧ್ಯದಲ್ಲಿ ಅಂತಹದ್ದೆಲ್ಲ ಬೇಕಾಷ್ಟು ಹಿಂದೆ ಮುಂದೆ ಮಾಡಿ ಚರಿತ್ರೆಗಳನ್ನು ಹೇಳೋದಿದೆ ಆ ರೀತಿಯಲ್ಲಿ ಧ್ರುವರಾಜರ ಚರಿತ್ರೆಯಲ್ಲಿ ಹಾಗೆಲ್ಲ ಚಿತ್ರಣ ಮಾಡ್ತಾರೆ ಧ್ರುವರಾಜರ ಚರಿತ್ರೆಯಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ನೋಡಿದಾಗ ವಿಷ್ಣು ಪುರಾಣಾದಿಗಳಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಣ ಮಾಡಿದ್ದಿದೆ ಚರಿತ್ರಗಳನ್ನೇ ಹಿಂದೆ ಮುಂದೆ ಮಾಡುವ ಇದಕ್ಕೆ ಪ್ರಾತಿರೋಮ್ಯ ಅಂತ ಕೊಡ್ತಾರೆ ಇದಾದ ಮೇಲೆ ಗೋಮೂತ್ರಿ ಅಂತ ಒಂದು ಕ್ರಮ ಇದೆ ಗೋಮೂತ್ರಿ ಅಂತ ಅದೊಂದು ರೀತಿಯಲ್ಲಿ ಬಂಧ ಇದ್ದಂತೆ ಗೋಮೂತ್ರಿ ಅಂತಂದ್ರೆ ಈ ಎತ್ತು ಆಕ್ಲಲ್ಲ ಎತ್ತು ಅದು ಪಾಪ ನೊಗ ಹೊರಿಸ್ಬಿಟ್ಟಿರ್ತಾರೆ ಬೆನ್ನ ಮೇಲೆ ಭಾರ ಹೊರಿಸಿರ್ತಾರೆ ಅದೊಂದು ಕಡೆಯಲ್ಲಿ ನಿಂತುಕೊಂಡು ಪಾಪ ಮೂತ್ರ ವಿಸರ್ಜನೆ ಮಾಡಬೇಕು ಯಾರು ಅದು ಕಾನೂನು ತೋರಿಸ್ಬಿಡ್ತಾರಾಡದ ಅದಕ್ಕೆ ಪಾಡಿದ್ರು ವಿಸರ್ಜನೆ ಮಾಡ್ಬೋದು ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅದೇನು ಮಾಡ್ತೀವಿ ಪಾಪ ಭಾರ ಹೊತ್ಕೊಂಡೇನೆ ವಿಸರ್ಜನೆ ಮಾಡ್ಕೊಂಡು ಹೋಗುತ್ತೆ ಹಳ್ಳಾಡ್ಕೊಂಡು ಆ ಕಡೆ ಈ ಕಡೆಗೆ ಹೋಗೋದ್ರಿಂದ ಮಧ್ಯಭಾಗದಲ್ಲಿರುತ್ತೆ ಅದಕ್ಕೆ ಅದು ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ವಿಸರ್ಜನೆ ಮಾಡಿಕೊಂಡು ಹೋಗುತ್ತೆ ಪಾಪ ಈ ರೀತಿಯಾಗಿ ಚರಿತ್ರೆಯನ್ನು ನಿರೂಪಣೆ ಮಾಡಿದರೆ ಅದನ್ನೇನಂತ ಕೂಗ್ತಾರೆ ಗೋಮೂತ್ರಿ ಅಂತ ಕೂಗ್ತಾರೆ ಅದಕ್ಕೆ ವಾದ್ರಾಯ ಸ್ವಾಮಿಗಳವರು ವ್ಯಾಖ್ಯಾನ ಮಾಡಿ ತೋರಿಸಿಕೊಡ್ತಾರೆ ಅದರಂತೆ ಬೇರೆ ಬೇರೆ ಟಿಪ್ಪಣಿಗಳಲ್ಲೂ ಕೂಡ ಅದರ ಚಿತ್ರಣ ಇದೆ ಬಲಿವರ್ಧ ಹಾಗೆ ಉತ್ತರ ವಿಸರ್ಜನೆ ಮಾಡುತ್ತೋ ಹಾಗೆ ಅಂತ ಅಂದರೆ ಒಂದು ಚರಿತ್ರೆ ಹೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಬೇರೆ ಕಡೆಗೆ ಹೋಗಿ ಈ ಬರ್ತಾರೆ ಇನ್ನೊಂದೇನೋ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಸ್ವಲ್ಪ ಆ ಕಡೆಗೆ ಹೋಗಿ ಕಡೆ ಬರ್ತಾರೆ ಅದು ಹೇಗೆ ಭಾಗವತದಲ್ಲಿ ಒಳ್ಳೆಯ ದೃಷ್ಟಾಂತ ಇರೋದಕ್ಕೆ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲ ಆರಂಭ ಆಗುತ್ತೆ ಕೃಷ್ಣ ಕಥೆಯನ್ನು ಹೇಳಬೇಕು ಈ ಹೌದು ಭಗವಂತನ ಚರಿತ್ರೆ ಹೇಳಿ ನಿಂತು ತೃತೀಯ ಸ್ಕಂದದಲ್ಲಿ ಕೇಳ್ತಾರೆ ಅಲ್ಲಿ ಬ್ರಾಹ್ಮಕಲ್ಪದ ಸೃಷ್ಟಿಯ ಆಯಿತು ಆಮೇಲೆ ಮಾತ್ಮಕಲ್ಪದ ಸೃಷ್ಟಿ ಶುರುವಾಗುತ್ತೆ ಸೃಷ್ಟಿಯ ಕಥೆ ಶುರುವಾದ ಮೇಲೆ ಅಲ್ಲಿ ಮನ್ವಂತರಗಳ ಚರಿತ್ರೆ ಹೇಳ್ತಾ ಬರ್ತಾರೆ ಸ್ವಾಯಂಭವ ಚರಿತ್ರೆ ಹೇಳ್ತಾ ಇದ್ದಾರೆ ಸ್ವಾಮಿಭುವಿನ ಮನುವಿನ ಜನ ಮಕ್ಕಳು ಇವರದೆಲ್ಲ ಚರಿತ್ರೆಗಳಲ್ಲ ಅಲ್ಲೇನೇ ಕಪಿಲ್ನಾಥ ಪರಮಾತ್ಮನದ್ದು ಮಗಳು ಮಗ ಸ್ವಾಯಂಭಾವಿ ಮನುವಿನ ಚರಿತ್ರೆಗಳು ಬಂತು ಚತುರ್ಥ ಸ್ಕಂಧದಲ್ಲೂ ಪಂಚಮ ಸ್ಕಂದದಲ್ಲೂ ಮುಂದುವರಿತು ಅಲ್ಲಿ ಚರಿತ್ರೆ ಬಂತು ಪ್ರಿಯವೃತ ರಾಜ ಉತ್ತಾನಪಾದ ರಾಜರು ಮೊದಲು ಉತ್ತಾನಪಾದ ರಾಜರು ಆಮೇಲೆ ಪ್ರಿಯವರ್ತ ರಾಜರ ಚರಿತ್ರೆ ಆಯಿತು ಮಧ್ಯದಲ್ಲಿ ಬಂತು ಪ್ರಶ್ನೆ ಬಂತು ಭೂಗೋಲ ಖಗೋಲಗಳು ಅಂತಂದರೆ ಏನು ಸ್ವಲ್ಪ ಚಿತ್ರಣ ಮಾಡಿ ಇದು ಗೋಮೂತ್ರಿ ಇದು ಪ್ರಾಸಂಗಿಕವಾಗಿ ಬಂದದ್ದು ಅಷ್ಟೇನೇ ಇದೆ ಸ್ವಲ್ಪ ಆ ಕಡೆಗೆ ಹೋಯಿತು ಆ ಕಡೆಗೆ ಹೋಗಿದ್ದು ಇನ್ನೂ ಎಳ್ಕೊಂಡು ಹೋಯಿತು ನರಕದ ಚಿತ್ರಣ ಮಾಡಿದ್ರಲ್ಲ ನರಕ ಕಳ್ಕೊಳ್ಳೋದು ಹೇಗೆ ನರಕ ಕಳ್ಕೊಳ್ಳಲಿಕ್ಕೆ ಭಗವಂತನ ಆರಾಧನೆ ಮಾಡಬೇಕಪ್ಪ ಅದೇ ಇರೋದು ನಾಮೋಚ್ಛಾರ ಮಹಿಮಾ ಎಷ್ಟಿದೆ ಅಂತ ಅಲ್ಲಿ ಹುಟ್ಟೋದು ನಾಮೋಚ್ಚಾರಣ ಮಹಿಮಾ ಎಷ್ಟು ಅಂತ ಹೇಳೋ ಪ್ರಸಂಗದಲ್ಲಿ ಓ ದೇವರು ಬುರಿಗೊಂದು ಬುರುಗೊಂದು ಮಾಡ್ತಾನೆ ದೇವರು ನಾಮೋಚ್ಛಾರಣೆ ಮಾಡಿದ್ರೆ ಅನುಗ್ರಹ ಮಾಡಿದ್ರು ಇಲ್ಲದೇ ಉದ್ಧಾರ ಮಾಡೋಲ್ಲ ಅವ್ನ್ ಹಿಡಿದ್ರೆ ಮಾತ್ರ ಇಲ್ಲದೇ ಇದಿಲ್ಲ ಅವ್ರು ಹಿಡಿದವ್ರು ತಪ್ಪು ಮಾಡ್ಬೋದು ಇಲ್ಲೇ ಆ ಪ್ರಹ್ಲಾದರಾಜ್ ತೆರೆ ತೆರೆ ತಿರುಗಿ ಎಲ್ಲಿಂದ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋಯೋತ್ತಲ್ಲ ಇದನ್ನೆಲ್ಲ ಗೋಮುತ್ರಿ ಎಂದು ಮತ್ತೆ ಎಂಟನೇ ಸ್ಕಂಧದಲ್ಲಿ ಸ್ವಾಮಿ ಭವನದ ಸಂಕ್ಷೇಪ ಚಿತ್ರಣ ಮಾಡಿ ಬೇರೆಲ್ಲ ಮನ್ವಂತರಗಳನ್ನು ಹೇಳಿ ಒಂಬತ್ತನೇ ಸ್ಕಂದದಲ್ಲಿ ಮತ್ತೇನು ಮಾಡ್ತಾರೆ ಬೇರೆಲ್ಲ ಮನ್ವಂತರಗಳ ಚಿತ್ರಣ ಬಂತು ಚಾಕ್ಷುಷ ಮನ್ವಂತರದ ಚಿತ್ರಣ ವಿಸ್ತಾರವಾಗಿರುತ್ತೆ ಹಾಗೆ ರೈವತಕ ಮನ್ವಂತರದಲ್ಲಿ ನಡೆದ ಚರಿತ್ರೆ ವಿಸ್ತಾರವಾಗಿ ಚಿತ್ರಣ ಮಾಡಿದೆ ಇದಲ್ಲೇ ಹೇಳಿ ಒಂಬತ್ತನೇ ಸ್ಕಂದದಲ್ಲಿ ಮತ್ತೆ ಯಾವುದನ್ನು ಹೇಳ್ತಾರೆ ಪೂರ್ಣ ಈ ವೈವಸ್ತ ಮನ್ವಂತರದ ಚರಿತ್ರೆಯನ್ನು ಹೇಳ್ತಾ ಬರ್ತಾರೆ ಅಲ್ಲಿ ಬಂದಂಥ ಸೂರ್ಯವಂಶಃ ಚಂದ್ರವಂಶ ಎಲ್ಲ ಚರಿತ್ರೆ ಚ ಕೃಷ್ಣದೇವರ ಚರಿತ್ರೆಯನ್ನು ವಿಸ್ತಾರ ಮಾಡಿ ಎಂದಾಗ ನಾವು ವಿಸ್ತಾರ ಮಾಡಿದ್ದೆ ಇದು ಯಾವುದೂ ಕೂಡ ಬೇರೆ ಕಡೆಗೆ ಹೋಗಲಿಲ್ಲ ಇದು ಇಲ್ಲೇ ಚಿತ್ರಣ ಆಯಿತು ಹನ್ನೆರಡನೇ ಸ್ಕಂದದಲ್ಲೂ ಮುಂದೆ ಬರೋದನ್ನು ಎಲ್ಲ ಚಿತ್ರಣ ಮಾಡಿಬಿಡ್ತಾರೆ ಮುಂದೆ ಯಾವ ಮನ್ವಂತರಗಳಿದೆ ಅದೆಲ್ಲ ಬಟ್ ಮನ್ವಂತರದ ಚಿತ್ರಣ ಅಂತ ತೊಗೊಂಡಾಗ ಆ ಕಡೆಗೆ ಈ ಕಡೆಗೆ ಈ ಕಡೆ ಇದು ಗೋಮೂತ್ರಿ ಅಂತ ಇದನ್ನು ಕರೀಬಹುದು ಕೃಷ್ಣ ಚರಿತ್ರೆ ಹೇಳ್ತಾ ಇರಬೇಕಾಗಿದ್ದರೆ ಮಧ್ಯದಲ್ಲಿ ಇದ್ದಿಗಿದ್ದಾಗ ಪಾಂಡವರ ಚರಿತ್ರೆ ತೊಗೊಂಡ್ಬೋದು ಪಾಂಡವರ ಚರಿತ್ರೆ ಹೇಳ್ತಾ ಇದ್ದಾಗ ಕೃಷ್ಣದೇವರ ಪ್ರಸಂಗ ಬಂತು ಅಂತ ಅದನ್ನು ಚಿತ್ರಣ ಮಾಡಬಹುದು ಹೀಗೆಲ್ಲ ವರ್ಣನೆ ಮಾಡುವಂತಹದ್ದು ಏನಿದೆ ಇದೆಲ್ಲ ಗೊಮ್ಮತ್ ನಿಂತು ಇನ್ನು ಇನ್ನು ಮೇಲೆ ಪ್ರಗಸ ಅಂತ ಪ್ರಗಸ ಅಂತಂದ್ರೆ ನಮ್ಗೆ ಶಬ್ದದ ಚರಿ ಪರಿಚಯ ಇದೆ ಊಟವನ್ನ ಗಬಗಬ ಮಾಡಿದ್ರೆ ಏನಂತಾರ್ದು ಘಸ ಘಸ ಘಸ ತಿಂತ ಇದ್ದಾರೆ ನೋಡುವಂತ ಯಾಕೆ ಹುಳು ತಿಂತ ಘಸ ಘಸ ತಿನ್ನೋದು ಹಗಸ ಹಗ ಹಾಕೊಂಡು ಹಾಕೊಂಡು ತಿನ್ನಾಕು ಅಂದ್ರೆ ಯಾವುದೂ ಆಸ್ವಾದನೆ ಮಾಡಿದೆ ಯಾವುದೂ ಹೆಚ್ಚು ವಿಸ್ತಾರ ವರ್ಣನೆ ಮಾಡಿದೆ ಕೆಲವನ್ನ ಹೆಗರಿಸಿ ನುಂಗು ಹಾಕಿಬಿಡೋದು ನುಂಗಿ ನುಂಗಿ ಚಿತ್ರಣ ಮಾಡೋದು ಕೆಲವು ಚರಿತ್ರೆಗಳನ್ನು ಅದನ್ನು ಹೆಚ್ಚು ಹೇಳೋದೇ ಇಲ್ಲ ಅದನ್ನು ಅದು ಬೇರೆ ಕಡೆಯಲ್ಲಿ ನೋಡ್ಕೊಳ್ಳ್ರಿ ಇಂಥ ಅದರ ವರ್ಣನೆ ಮಾಡ್ತಾರೆ ಹರಿವಂಶಾದಿಗಳನ್ನು ಅದನ್ನು ನೋಡ್ಬೋದು ನರಸಿಂಹ ಚರಿತ್ರೆ ರಾಮಚರಿತ್ರೆ ಇತ್ಯಾದಿಗಳನ್ನೆಲ್ಲ ಬೇರೆ ಹೇಳ್ತಾ ಪ್ರಧಾನ ಚರಿತ್ರೆ ಎಲ್ಲ ನುಂಗ್ ಅಲ್ಲಿ ಯಾವುದೋ ಪರ್ಟಿಕ್ಯುಲರ್ ಆಗಿರುತ್ತೋ ಅದನ್ನು ಹೆಚ್ಚಾಗಿ ಹೇಳ್ತಾರೆ ಇಂತಹದ್ದನ್ನು ಪ್ರಗಸ ಅಂತ ರೀತಿಯನ್ನು ಚಿತ್ರಣ ಮಾಡಿಕೊಡ್ತಾರೆಯೇ ತೋರಿಸಿಕೊಟ್ಟು ಇನ್ನು ಉಕ್ಷಣ ಯಥೋದಕ್ಕೆ ಏಕದೈವ ಸರ್ವೆ ಬಿಂದವಹ ಭೂಮೋಪತಂತಿ ಉಕ್ಷಣ ಅಂತ ಒಂದು ಚರಿತ್ರೆ ಹೇಳಬೇಕಾದ್ರೆ ಒಂದು ಇಪ್ಪತ್ತು ಚರಿತ್ರೆ ಒಟ್ಟಿಗೆ ಹೇಳ್ಬಿಡೋದು ಹಿಂದೆ ಸಗಣಿ ನೀರು ಹಾಕಿದ ದಬ್ಧ ಚರಿತ್ರೆ ಹೇಳ್ಬಿಡೋದು ಸ್ವಲ್ಪ ಆಚಾರ್ಯರು ಸ್ವಲ್ಪ ಆಚಾರ್ಯರು ಆ ರೀತಿಯಲ್ಲಿ ಚಿತ್ರಣ ಮಾಡುವುದಿದೆ ಶ್ರೀಮದ್ ಆಚಾರ್ಯರೇನೆ ಚರಿತ್ರೆಯನ್ನು ಹೇಳುವಾಗ ಈಗ ಸುಂದೊಂದು ಪ್ರಕರಣ ಬಂದಿತ್ತು ಯಾವ ಪ್ರಕರಣ ಬಂದಿತ್ತು ಈ ಶಕ್ತಿ ಆಯುಧವನ್ನ ಲಕ್ಷ್ಮಣ ದೇವರ ಮೇಲೆ ರಾವಣನ ಕಡೆಯೇ ಯುದ್ಧ ಇನ್ನೇನು ಬಂದು ಬರ್ತಾ ತಿನ್ಬೇಕು ಅವನು ಆ ಸಂದರ್ಭದಲ್ಲಿ ಶಕ್ತಿ ಆಯುಧವನ್ನ ಲಕ್ಷ್ಮಣ ದೇವರ ಮೇಲೆ ಪ್ರಯೋಗ ಮಾಡಿದ್ದಾನೆ ವಿಚಿತ್ರವಾಗಿ ಏಟು ಬೀಳತ್ತೆ ಏಟು ಬಿದ್ದು ಅವರು ಬಿದ್ದ ಹೋಗ್ತಾರೆ ಬಿದ್ದಾಗ ಮತ್ತೆ ಇನ್ನೊಂದ್ಸತಿ ಸಂಧಿ ಮನೆಗೆ ಇರ್ತಾ ಎರಡನೇ ಸತಿ ಆ ಪ್ರಕರಣ ಹಿಂದೆ ಬಂದಿದೆ ಅಲ್ಲ ಆಚಾರ್ಯ ಹೇಳಬೇಕಾಗಿದ್ದರೆ ಅದು ಎಲ್ಲೆಲ್ಲಿಂದ ಬಂತು ಅಂತ ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ ಚರಿತ್ರೆ ಶಕ್ತಿಯುಧ ಎಲ್ಲೆಲ್ಲಿಂದ ಬಂತು ಬರಿ ಒಂದು ಕಡೆಯಲ್ಲಿ ಬಂದಿದ್ದ ಅಷ್ಟೇ ಅಲ್ಲವೂ ಶಕ್ತಿಯುಧ ಬ್ರಹ್ಮದೇವರು ಇವರು ಕೊಟ್ಟಿದ್ದು ಯಾರಿಗೆ ಮಯಾಸುರಿಗೆ ಮಯಾಸುರ ವಿವಾಹ ಕಾಲದಲ್ಲಿ ರಾವಣನು ಕೊಟ್ಟಿದ್ದರು ಅಷ್ಟು ಒಂದು ಪದ್ಯದಲ್ಲಿ ಹೇಳಿಬಿಟ್ಟಾರೆ ಹೀಗೆ ಅನೇಕ ಚರಿತ್ರೆಯನ್ನು ಒಟ್ಟೊಟ್ಟಿಗೆ ನಿರೂಪಣೆ ಮಾಡಿಬಿಟ್ಟರೆ ಅದರಿಂದ ಏನಾಗುತ್ತೆ ಪ್ರಗಹಸ ಒಟ್ಟಿಗೆ ಎರಚದಂತೆ ಇದು ಒಂದು ರೀತಿ ಇದೆ ಇನ್ನು ಉಕ್ಷಣ ಅಂತ ಇನ್ನೊಂದಿದೆ ಇದು ಪ್ರಗಸ ಆಯಿತು ಉಕ್ಷಣ ವೃಕಾದಿ ಶಬ್ದಗಳನ್ನ ಹೇಳ್ತಾರೆ ವೃಕೋದರ ವೃಕ ಅಂತಂದರೆ ಒಂದು ರೀತಿಯಲ್ಲಿ ಒಳಗಡೆಯಲ್ಲಿರುವಂತಹ ಅವಯವಕ್ಕೆ ಹೊಟ್ಟೆ ಹೊಟ್ಟೆಯ ಕೆಳಭಾಗ ಇಲ್ಲಿ ಕೆಲ ಕೆಲವಕ್ಕೆ ವೃಕ ಅಂತ ಅಥವಾ ಜಾಟರಾಗ್ಬಿ ಕೆಲವು ವೃಕ ಅಂತ ಇದೆ ಅದು ಉದರದಲ್ಲಿದೆ ಆ ಅರ್ಥವೇ ಅಲ್ಲ ವೃಕ ಅಂತಂದರೆ ವೃಕೋದರ ಅನ್ನೋ ಶಬ್ದಕ್ಕೇನೆ ಹತ್ತು ಭಕ್ತಿಯಾದಿ ಹತ್ತು ಗುಣಗಳು ಅಂತ ಅರ್ಥ ಇದೆ ಅದನ್ನ ಒಳಗಡೆಯಲ್ಲಿ ಉದರ ಅಂದ್ರೆ ಒಳಭಾಗ ಅದರಲ್ಲಿ ಅಂದ್ರೆ ತಮ್ಮ ಒಳಗಡೆಯಲ್ಲೇ ಭಕ್ತಿಯಾದಿ ಗುಣಗಳನ್ನು ಸಹಜವಾಗಿ ಹೊಂದಿದವರು ಅಂತ ಹೇಳುವ ಅರ್ಥದಲ್ಲಿ ಋಕೋದರ ಅಂತ ಕೂಗಿದ್ದಾನೆ ವೃಕೋದರ ಅನ್ನೋದರಿಂದಾಗಿ ತಳ್ಳನ ಉದರ ಇತ್ತು ಅನ್ನೋದು ಅರ್ಥ ಭಕ್ತಿಯಾದಿಗಳು ಇತ್ತು ಅನ್ನೋದು ಅರ್ಥ ಎಲ್ಲ ಅರ್ಧ ಒಟ್ಟಿಗೆ ಹೇಳ್ಬಿಡ್ತಾರೆ ಅದನ್ನು ಎಲ್ಲ ತಡೆಯುತ್ತವರಿಗೆ ಆ ರೀತಿ ಅದಕ್ಕೆ ಪರಮಾತ್ಮನಿಗೆ ದೇವರಿಗೆ ವಂದನೆ ಮಾಡಬೇಕಾಗಿದ್ದರೆ ಅರ್ಥಾದ್ ವಿಪರೀತ ಹೊರಗಿನ ಅರ್ಥವೂ ಕೊಡುತ್ತೆ ಒಳಗಿನ ಅರ್ಥವೂ ಕೊಡುತ್ತೆ ಎಲ್ಲವನ್ನೂ ಚಿತ್ರಣ ಮಾಡಿಬಿಡ್ತಾರೆ ಈ ರೀತಿಯಲ್ಲಿ ಕಂಡು ಬರುವಂತಹದ್ದಿದೆ इधर स्वामी स्वल्प बेरे रीतिया सुधूर अद्रुदूर अमेतवा परमात्म चितिण विचित्र विचिमा के अल वेव परा वासवेव परा वास क्रिया चित्रण सुधूर के दृष्टा तोरसा अथवा इन विचित्रे ಚೆನ್ನಾಗಿ ನಿರೂಪಣೆ ಮಾಡೋದು ಒಂದೇ ವಿಷಯವನ್ನೇ ಬಹಳ ಸುಂದರವಾದಂತ ಕ್ರಮದಲ್ಲಿ ನಿರೂಪಣೆ ಮಾಡೋದು ಅನ್ನೋದಕ್ಕೂ ಕೂಡ ಸುಧೂರ ಅಂತ ಅದಕ್ಕೆ ಇನ್ನೊಂದು ಬೇರೆ ಅರ್ಥವನ್ನು ಕೂಡ ತೋರಿಸ್ಬಿಟ್ಟಿದ್ದಾರೆ ಹೀಗೆ ಇದು ಒಟ್ಟಿಗೆ ಆರು ರೀತಿಗಳಾದ ಇದು ಸಾಧು ಅಂತ ಚೆನ್ನಾಗಿ ಒಂದು ವಿಚಾರವನ್ನ ಬೇರೆ ಎಲ್ಲೂ ಹೇಳದೇ ಇದ್ದಂತೆ ಅದಕ್ಕೆ ಪೋಷಕವಾದ ಎಲ್ಲ ಅಂಶಗಳನ್ನು ತಗೊಂಡು नेर वाल पोषकांश इन सदेह बरबार निरूपण अलग हम सदेह बरती कड़े सद बूपण रीति क्रम अभी चिंतण अंत सप्त रीति सप्त प्रकृति इत्यादि लक्षण नियंत्र असंगत ಕೂಡ ಅನ್ಯತ್ರ ನೋಚಂತೆ ಬೇರೆ ಕಡೆಯಲ್ಲೂ ಹೇಳೋದಿಲ್ಲ ಅನ್ಯ ಪ್ರಸಂಗ ಬಂದಾಗ ಅಲ್ಲಲ್ಲಲ್ಲಿ ನಾವು ನಿರೂಪಣೆ ಮಾಡಿಕೊಡ್ತೀವಿ ಇತ್ಯಾದಿ ಲಕ್ಷಣ ಲಕ್ಷಣಗಳನ್ನು ಹೇಳೋದು ಅನ್ಯ ಪ್ರಸಂಗ ಬಂದಾಗ ಅನುಸಾರ ಏನ ದೇಶ ಇದನ್ನು ಇಟ್ಟುಕೊಂಡು ನಿರ್ಣಯಗಳನ್ನು ಮಾಡಿದ್ದೇವೆ ಸರಿಯಾಗಿ ಗಮನಿಸಿಕೊಳ್ಬೇಕು ತಸ್ಮಾನ್ ನಿರ್ಣಯ ಶಾಸ್ತ್ರ ಇದು ನಿರ್ಣಯ ಅಲ್ಲ ನಿರ್ಣಯ ಅದಕ್ಕೆ ತಾತ್ಪರ್ಯ ನಿರ್ಣಯ ತಾತ್ಪರ್ಯ ನಿರ್ಣಯ ಮಹಾಭಾರತ ನಿರ್ಣಯ ಇದೆ ನಿರ್ಣಯ ಶಾಸ್ತ್ರ ಆದ್ದರಿಂದಾಗಿ ತತ್ವಜ್ಞಾನ ಬೇಕು ಅಂತ ಯಾರಿಗೆ ನಿರ್ಣಯಾತ್ಮಕವಾದ ನಾವಿಲ್ಲಿ ಯಾವ್ದು ಸರಿ ಯಾವ ತಪ್ಪು ಅನ್ನುವುದನ್ನು ನಿಶ್ಚಯ ಮಾಡಿ ತಿಳಿತೇವೆ ಅಂತನ್ನುವ ಬಯಕೆ ಇದ್ದರೆ ಅಂಥವ್ರು ಇದನ್ನು ಹೇಳಿಕೊಳ್ರಿ ಜ್ಞಾನ ಬೇಕು ಅಂತನ್ನುವರು ಅವ್ರು ಯಾವುದೇ ಮತಿಯಾಗಿರಬಹುದು ಯಾವುದೇ ಪಂಗಡದವನು ಯಾವುದೇ ಜಾತಿ ಸರಿಯಾದ ಮಹಾಭಾರತ ಅರ್ಥ ಆಗಬೇಕು ಅಂತಂದರೆ ಇನ್ನ ಹೇಳ್ಕೊಳ್ರಿ ಇತಿ ಪರ ಇತಿರಿತ ರಾಮಕಾ ಸಮ ರಾಮಾಯಣ ಕಥೆಯನ್ನೆಲ್ಲ ವರ್ಣನೆ ಮಾಡಿ ಸಂಹಾರ ಮಾಡುವ ಪ್ರಕಾರ ಈ ಪ್ರಕಾರವಾಗಿ ಪರಾಶ್ರೇಷ್ಠವಾದಂತಹ ರಾಮಕಥಾ ರಾಮಚಂದ್ರದೇವರ ಕಥೆ ಏನಿದೆಯಲ್ಲ ಈ ಕಥೆಯನ್ನು ಹೇಳ್ತಾ ಇದ್ದರೆ ಕೇಳ್ತಾ ಇದ್ದರೆ ಮೋಕ್ಷಲಾಭನೇ ಇದೆ ದೊಡ್ಡ ಪ್ರಯೋಜನ ಚಂದ್ರದೇವರಲ್ಲಿ ಅಪಾರ ಭಕ್ತಿಯನ್ನು ಮಾಡಿತಾ ಅದು ಹನುಮಂತ ದೇವರ ದೃಷ್ಟಾಂತದಿಂದ ಮೋಕ್ಷವನ್ನು ಪಿಡಿತಾರ ನಮ್ಮಪ್ಪ ಹೀಗಿದ್ದ ಲಕ್ಷ್ಮಣದೇವರು ಭರತ ಇವರೆಲ್ಲ ಹೀಗಿದ್ದು ನಾವು ಹೀಗೆರ್ಬೇಕು ಸುಗ್ರೀವಾದಿಗಳಂತೆ ಇರ್ಬೇಕು ಇವೆಲ್ಲ ಅರ್ಥ ಆಗಿ ಅವರೊಬ್ರಿಗೂ ತಕ್ಕಂತೆ ಅವರು ಭಕ್ತಿಯಾದಿಗಳನ್ನು ಮಾಡಿತ ಜೀವನದ ಅನೇಕ ತರಹದ ಹಿಂಸೆಗಳನ್ನೆಲ್ಲ ಕಳೆದು ನಮ್ಮನ್ನು ಉದ್ಧಾರ ಮಾಡುವ ಅದ್ಭುತ ಪ್ರಕರಣ ಅಂತಂದ್ರೆ ಇದು ರಾಮಕಥಾ ಹೀಗೆ ರಾಮಾಯಣದ ಚರಿತ್ರೆಯನ್ನ ಚಿತ್ರಣ ಮಾಡಿದ್ದಾರೆ ಸ್ವಲ್ಪ ಬಗ್ಗೆ ಬೇರೆ ಬೇರೆ ತಪ್ಪು ಕಲ್ಪನೆಗಳು ಇದ್ದಾವೆ ರಾಮಾಯಣ ಕಥೆ ಮನೆಯಲ್ಲಿ ಹೇಳಿ ಶುರು ಮಾಡಿದ್ರು ಅಂದ್ರೆ ಏನೇನೋ ವ್ಯಸನಗಳು ಶುರುವಾಗ್ತಾರೆ ಮನೆಯಲ್ಲಿ ರಾಮಾಯಣಗಳು ಶುರುವಾಗ್ತಾರೆ ಮನೆಯಲ್ಲಿ ರಾಮಾಯಣಗಳು ಮುಗ್ದು ಮನೆಯಲ್ಲಿ ಏನೇನೋ ಗೋಳಾಟದ ಕಥೆಗಳನ್ನು ನಡಿತಾ ಇದ್ರೆ ಅದನ್ನು ನಿಂತೋಗ್ತಾರೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋ ಅದರ ಪರಿಕಲ್ಪನೆಯನ್ನು ತಂದುಕೊಟ್ಟಿದ್ದಾರೆ ರಾಮಚಂದ್ರದೇವರು ಎಷ್ಟು ಜನಕ್ಕೆ ಶಾಖ ವಿಮೋಚನೆಯನ್ನು ಮಾಡಿದ್ರು ಎಂತೆಂತ ಆಸನಗಳನ್ನ ಕೊಂದು ಕೆಲವು ನೆಪಗಳನ್ನು ಮಾಡಿ ಧರ್ಮದ ನಿರ್ಣಯವನ್ನು ತಂದುಕೊಟ್ರು ಎಲ್ಲ ಕಡೆಯು ರಾಮರಾಜ್ಯ ಹಾಗಿತ್ತು ವರ್ಣಾಶ್ರಮ ಧರ್ಮಗಳೇ ಹಾಗಿತ್ತು ಸರಿಯಾದ ಕ್ರಮದಲ್ಲಿ ಪ್ರಸಂಗ ಆತರ ಮನೆಯಲ್ಲಿ ಏನೋ ಓಡಾಟ ಏನೋ ಕಷ್ಟ ಇವುಗಳೆಲ್ಲ ಬರುವಂತೆ ಕೂಡ ಆಗ್ತವೆ ತೊಂದರೆಗಳಾಗುವುದು ಕೂಡ ಇದೆ ಅದರಿಂದಾಗಿ ಆ ರೀತಿಯಲ್ಲಾಗುವ ಪ್ರಸಂಗಗಳು ಕೂಡ ಕಂಡ್ರೆ ಅದರ ಜವಾಬ್ದಾರಿ ಅಲ್ಲ ಸ್ವಲ್ಪ ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು ಅಂತ ರಾಮಾಯಣ ಕಥೆಯನ್ನು ಕೇಳುವುದರಿಂದ ಎಲ್ಲಾ ತರಹದ धिकारी के अगर केिकार अब एरू तरह अमुक्त भगवंत पादारूर्ण अध्ययन उत्तरकांड कथानिर्णय बध्याय हे समाप्ति बे प्राप्ति अष्टांशतम पुनः अंतम वेदव्यसदेवर कथानिर्णय के सांग्यवूपणेमी अध्याय, अध्याय तुम बरी वेदव्यसदेवर चरित्र निर्णय अदू चिंत्रण में अ शुकाचार्यर जन्म प्रकरण ವೇದವ್ಯಾಸದೇವರ ಜನನ ಪ್ರಕರಣ ಇವೆಲ್ಲ ಪಟ್ಟಿಗೆ ನಿರ್ಣಯ ಕೊಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಂಶವೂ ಕೂಡ ಇದೆ ವಾದ್ರಾಡ್ ಸ್ವಾಮಿಗಳು ಕೆಲವರನ್ನೆಲ್ಲ ಹೆಚ್ಚಿಗೆ ಅಂಶ ಹೇಳ್ತಾರೆ ಬೇರೆ ಕಡೆಯಲ್ಲೆಲ್ಲೂ ಕಾಣಲ್ಲ ಅಂತ ಆದರೆ ಮಹಾಭಾರತದಲ್ಲಿ ಪ್ರಕ್ಷೇಪ ವಿಭಾಗದಲ್ಲಿ ಅದು ಇದೆ ವೇದವ್ಯಾಸದೇವರ ಪಡೆದ ಪರಾಶರು ವಿವಾಹ ಮಾಡಿಕೊಂಡಿದ್ರು ಕಾಲಿದೇವಿಯನ್ನ ವಿವಾಹ ಮಾಡಿಕೊಂಡು ಮತ್ತೆ ಕನ್ಯಾತ್ಮಕ ವಿವಾಹ ಮಾಡ್ಕೊಳಿದ್ರೆ ಕನ್ಯಾತ್ಮ ಬರೋದೇ ಕನ್ಯಾತ್ಮ ಹೋಗಬೇಕು ಮತ್ತು ಬರಬೇಕು ಕನ್ಯಾ ವಿವಾಹ ಯೋಗ್ಯ ಅಂತ ಅಷ್ಟೇ ಅರ್ಥ ಯಾಕೆಂದರೆ ನೋಡು ಪ್ರೌಢೇ ಆಗಿದ್ದು ಅನ್ನೋದರ ಚಿತ್ರಣ ಇದೆ ಕ್ಷತ್ರಿಯರಲ್ಲಿ ಕನ್ಯೆಯರು ಪ್ರೌಢೇಯರಾಗಿರ್ತಾರೆ ಪ್ರೌಢೇಯರಾದ ಮೇಲೆ ಮೂರು ವರ್ಷ ನರವಾಗಬೇಕು ಆಮೇಲೆ ಸ್ವಯಂವರಕ್ಕೆ ಅಧಿಕಾರ ಇಲ್ಲದೆ ಇದ್ರೂ ಅಧಿಕಾರವೇ ಇಲ್ಲ ಬ್ರಾಹ್ಮಣರಲ್ಲಿ ಪ್ರೌಢೇಯರಾಗಬಾರದು ಅಷ್ಟರೊಳಗೆ ವಿವಾಹ ಆಗಿಬಿಡಬೇಕು ಇದೊಂದು ಕ್ರಮ ಇದೆ ಪ್ರಾಶಸ್ ಇತ್ಯಾದಿಗಳಲ್ಲೇ ಚಿತ್ರಣ ಮಾಡ್ತಾರೆ ಆದರೂ ಪ್ರೌಢೇ ಆಗಿದ್ದಾಳೆ ಯಾರಿಗೂ ಕಾಲಿದೇವಿ ಸತ್ಯವತಿ ದೇವಿ ಅಂಥದ್ದು ಅವಳಿಗೆ ಮತ್ತೆ ಕನ್ಯಾತ್ವ ಕೊಟ್ಟರು ಅಂದರೆ ಏನರ್ಥ ಆ ಕನ್ಯಾತ್ವ ಹೋಗಬೇಕು ಕನ್ಯಾತ್ವ ಹೋಗಬೇಕು ಅಂದರೆ ಅಪರವಳಿ ಹೆಂಥ ಅರ್ಥ ಅಲ್ಲ ಮತ್ತೇನೇನರ್ಥ ಮತ್ತೆ ವಿವಾಹ ಯೋಗ್ಯತ್ವವನ್ನು ಕೊಟ್ಟರು ಅಂದರೆ ಒಮ್ಮೆ ವಿವಾಹ ಆಗಿದ್ದರೆ ತಾನೇ ವಿವಾಹ ಯೋಗ್ಯತ್ವ ಕೊಡೋದು ಇವರೆಲ್ಲ ಯುಕ್ತಿಯಿಂದ ಕೆಲವು ತಿಳಿತಾವೆ ಅದು ಕೆಲವರು ಅಲ್ಲಗಳಲ್ಲ ಪ್ರಕರಣಗಳಿದ್ದಾವೆ ಅದನ್ನೆಲ್ಲ ಆಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ ವದರಾಡ್ ಸ್ವಾಮಿಗಳವರನ್ನು ಸಮರ್ಥನೆ ಮಾಡಿಕೊಡ್ತಾರೆ ಅವೆಲ್ಲ ನೋಡಬೇಕಾದ ಭಾಗ ಇದೆ ಅದು ಮುಂದೆ ಚಿತ್ರಣ ಮಾಡಿಕೊಟ್ಟಿದ್ದಾದರೆ एल प्रकरण अद्याय अष्टू्रकूड़ा मदराली प्रभु तम चुटुक पद्य दल तात् भावसंग्रह संग्रहिता प्राप्तस्म राज्यलक्ष्मी प्रियमराज्येट्य स्वीयान रक्षण जनकुहित प्राप्त सीता हेतु दिति सुनिवे ಸದ್ಭರಿಯುಕ್ತೋ ಹನುಮತ್ ವರದ ಉಪಗತಃ ಸ್ವಂಪದ ಇಂತಹ ರಾಮಚಂದ್ರದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಈ ಕ್ರಮದಲ್ಲಿ ಕೇಳ್ಕೊಳ್ತಾರೆ ಪ್ರಾಪ್ತ ಸಾಮ್ರಾಜ್ಯ ಲಕ್ಷ್ಮಿಯು ಪ್ರಾಪ್ತ ಸಾಮ್ರಾಜ್ಯ ಸಂಪತ್ತನ್ನು ಹೊಂದಿದವನಾದ್ರೆ ಪಟ್ಟಾಭಿಷೇಕ ಮಹೋತ್ಸವವನ್ನು ನಡೆಸಿಕೊಂಡು ಪಟ್ಟಾಭಿಷೇಕ ಹಿಂದಾಗಿತ್ತು ಸಮುದ್ರ ಸಾಮ್ರಾಜ್ಯದ ಸಂಪತ್ತು ಹೇಗಿತ್ತು ಅಂತ ಇಲ್ಲಿ ಚಿತ್ರಣ ಮಾಡಿಕೊಡ್ತಾರೆ ರಾಮರಾಜ್ಯ ಆಗಿತ್ತು ಏನೇನಿತ್ತು ಏನೇನು ಅನ್ನೋದರ ಚಿತ್ರಣ ಇದೆ ತನಗೆ ಅತ್ಯಂತ ಪ್ರಿಯನಾದ ಭರತನನ್ನು ಯವರಾಜ್ಯದಲ್ಲಿ ಕೂಡಿಸಿ ತನ್ನವರನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ ಜನಕ ದೂಹಿತ ಜಾನಕೀದೇವಿಯಲ್ಲಿ ಬಂದಿದ್ದಂತಹ ಇಬ್ಬರು ಮಕ್ಕಳನ್ನು ಕೂಡ ಪಡೆದು ಯಜ್ಞವನ್ನು ಸೀತಾದೇವಿಯ ಸಮೇತವಾಗಿಯೇ ಯಜ್ಞವನ್ನು ಮಾಡುತ್ತಾ ಸೀತಾದೇವಿಗೋಸ್ಕರವಾಗಿ ಯಾರು ವಿಮೋಹಿತರಾಗಿದ್ದರೂ ಅಂತಹ ದಿತಿಜರು ಕ್ಷಿತಿಜ ದಿತಿಜರು ಭೂಮಿಯಲ್ಲಿ ಹುಟ್ಟಿದ್ದ ದೈತ್ಯರು ಸುರಾಣಕರು ಆ ದೈತ್ಯರುಗಳಿಗೆಲ್ಲರೂ ಕೂಡ ಅವರಿಗೆ ತಮ್ಮ ಅವರವರ ಲೋಕವನ್ನು ಅವರು ಕೊಡುತ್ತಾ ಅಂದರೆ ತಮಸ್ಸಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ದೇವಸಂಘದಿಂದಾಗಿ ಪ್ರಾರ್ಥಿತನಾಗಿಯೇ ುತಾನ್ ಅರ್ಚಿತೋ ದೇವಸಂಗೈಹಿ ದೇವತೆಗಳ ಪ್ರಾರ್ಥನೆ ರುದ್ರದೇವರು ಬಂದು ಪ್ರಾರ್ಥನೆ ಮಾಡಿ ಸ್ವಾಮಿ ನಮ್ಲೋಕಕ್ಕೆ ಬಂದು ಬಿಡುವಂತ ಪ್ರಾರ್ಥಿತನಾಗಿ ಆದರೆ ಅಲ್ಲಿ ಆ ಉಪರಕ್ಷಣೆಯ ಚರಿತ್ರ ದುರ್ವಾಸರಿಗೆ ನಾಲ್ಕು ಬೆಟ್ಟಲ್ಲಿ ಅವರಿಗೆ ಭಕ್ಷ್ಯಭಜ್ಯಾದಗಳನ್ನು ಕೊಟ್ಟಿದ್ದು ಯುಕ್ತಃ ಹನುಮತ್ವರದ ಕಡೆಗೆ ಹನುಮಂತದೇ ಅವರಿಗೆ ಸಹಭೋಗ ಸೌಖ್ಯವನ್ನು ಕೊಡ್ತೇನೆ ಆತನೇ ಉತ್ಕೃಷ್ಟ ಭಕ್ತಿವಂತ ಅನ್ನುವುದನ್ನು ತೋರಿಸಿಕೊಡ್ತಾ ಸ್ವಂಪದ ಉಪಗತಃ ಪಾತು ರಾಮ ತನ್ನ ಪದವಿಯನ್ನು ಪಡೆದಂತಹ ರಾಮಚಂದ್ರದೇವರು ಪಾತು ಮಾಡಲಿ ಅಂತ ಇಷ್ಟು ಒಂಬತ್ತನೇ ಅಧ್ಯಾಯದ ಸಾರ ಸಂಗ್ರಹವನ್ನು ಕೂಡ ಮಾಡಿ ತೋರಿಸಿಕೊಡ್ತಾರೆ ವಾಸ್ತವಿಕವಾಗಿ ರಾಮಾಯಣದ ಮಂಗಳ ಅಂತಿ ಒತ್ತ ಪ್ರತ್ಯೇಕ ಬೇಕಾಗಿದೆ ಎಲ್ಲ ಒಟ್ಟಿಗೆ ಸೇರಿಸಿ ತಾಕ ಮಂಗಳ ಬಹುತೇಕ ಏನೇ ಎರಡು ಬಿಟ್ಟರೆ ಒಂಬತ್ತನೇ ಅಧ್ಯಾಯ ಉಪಸಂಹಾರ ಮಾಡ್ತಾ ಇದ್ದಾರೆ ತನಕ ವಾಸ್ತವಿಕವಾಗಿ ನಾವು ಪಾಠ ಮುಂದಿನ ದಿವಸದಲ್ಲಿ ವೇದವ್ಯಾಸದೇವರ ಕಥಾ ನಿರ್ಣಯ ಹನ್ನೊಂದನೇ ಅಧ್ಯಾಯದಿಂದ ಮತ್ತೆ ಹನ್ನೊಂದರಿಂದ ಪ್ರಾಯ ಹತ್ತೊಂಬತ್ತರ ತನಕ ಬರೀ ಆದು ಪರ್ವದ ನಿರ್ಣಯ ದೀರ್ಘವಾಗಿ ಆಧಿಪರ್ವ ನಿರ್ಣಯ ಬಾಕಿದ್ದನ್ನೆಲ್ಲ ಸಂಕ್ಷೇಪ ಮಾಡಿ ಬರ್ಮನೆ ಮಾಡ್ತಾರೆ ಆಚಾರ್ಯರು ಹಿಂಗೆಷ್ಟು ಉಳ್ಕೊಡುತ್ತಾರೆ ಮೂವತ್ತೆರಡರಲ್ಲಿ ನಾಲ್ಕು ಮೂರು ಅಧ್ಯಾಯ ಉಳ್ಕೊಡುತ್ತೆ ಉಳ್ಕೊಂಡಿದ್ದರಲ್ಲಿ ಹಿಂಗೆಲ್ಲ ಹದಿನೆಂಟು ಅಧ್ಯಾಯ ಅಧ್ಯಾಯ ಪರ್ವಗಳ ನಿರ್ಣಯವನ್ನು ಸೊಸಾಗಿ ಮಾಡಿದೆ ಯಾವ ಥರ